ಕನ್ನಡ ಸಾಹಿತ್ಯ ಮತ್ತು ಪುಸ್ತಕ ಲೋಕದ ಮಾಹಿತಿಗಾಗಿ ಬುಕ್ ಬ್ರಹ್ಮೂಬ್ ನನ್ನ ಹೆಸರು ಪ್ರದೀಪ್ ದೇಶಪಾಂಡೆ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಬುಕ್ ಬ್ರಹ್ಮದವರು ಆಯೋಜಿಸಿರುವ ಕತೆ ಕವಿತೆ ವಾಚನದ ಕಾರ್ಯಕ್ರಮದಡಿ ಸ್ವನಿಶಿತ ಕವಿತೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಇಂತಹ ಕಾರ್ಯಕ್ರಮಗಳನ್ನು ಸಾಹಿತ್ಯಾಸಕ್ತರಿಗಾಗಿ ಆಯೋಜಿಸುತ್ತಿರುವ ಬುಕ್ ಬ್ರಹ್ಮದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕವಿತೆಯೆಂದು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ರಾತ್ರಿಯ ಶೂನ್ಯ ಆಕಾಶವನ್ನು ಕಂಡು ಮೂಡುವ ಕೆಲವು ಭಾವನೆಗಳ ಕುರಿತಾಗಿ ಈ ಒಂದು ಕವಿತೆ ಶೀರ್ಷಿಕೆ ಇರುಳ ಆಗಸ ಇರುಳ ಬಯಲ ತಂಗಾಳಿ ಸುಳಿದಿತ್ತು ಅತ್ತಿತ್ತ ಇರುಳ ಬಯಲ ತಂಗಾಳಿ ಸುಳದಿತ್ತು ಅತ್ತಿತ್ತ ಸೆಳೆದಿತ್ತು ಚಿತ್ತ ಗಾಢನ ಸೆಳೆದಿತ್ತು ಚಿತ್ತ ಗಾಢ ನಪದತ್ತ ಬೆರಗುಗೊಂಡಿತು ಮನವು ಆ ಅಗಾಧತೆ ಕಂಡು ಬೆರಗುಗೊಂಡಿತು ಮನವು ಆ ಅಗಾಧತೆ ಕಂಡು ತಿಳಿದರು ಆಗಸವು ಬರೀ ಶೂನ್ಯವೆಂದು ತಿಳಿದರೂ ಆಗಸವು ಬರೀ ಶೂನ್ಯವೆಂದು ದಿಟ್ಟಿಸಿ ನೋಡಲೊಮ್ಮೆ ವಿಚಿತ್ರ ಚಿತ್ರಗಳು ದಿಟ್ಟಿಸಿ ನೋಡಲೊಮ್ಮೆ ವಿಚಿತ್ರ ಚಿತ್ರಗಳು ಯಾರೋ ಜೋಡಿಸಿಟ್ಟಂತೆ ಹೊಳೆವ ನಕ್ಷತ್ರಗಳು ಯಾರೋ ಜೋಡಿಸಿಟ್ಟಂತೆ ಹೊಳೆವ ನಕ್ಷತ್ರಗಳು ಚಿನ್ನದ ಹಣ್ಣಂತೆ ಹೊಳೆವ ಪೂರ್ಣ ಚಂದಿರ ಚಿನ್ನದ ಹಣ್ಣಂತೆ ಹೊಳೆವ ಪೂರ್ಣ ಚಂದಿರ ಸುತ್ತಲೂ ಕಾಮನ ಬಿಲ್ಲಿನ ಉಂಗುರ ಸುತ್ತಲೂ ಕಾಮನ ಬಿಲ್ಲಿನ ಉಂಗುರ ಕೈ ಚಾಚಿದರೆ ಹಿಡಿಗೆ ನಿಲುಕುವಷ್ಟು ಹತ್ತಿರ ಕೈ ಚಾಚಿದರೆ ಹಿಡಿಗೆ ನಿಲುಕುವಷ್ಟು ಹತ್ತಿರ ಮನಕ್ಕೆ ತಾನೊಂಚೂರು ಸಿಗದಷ್ಟು ಎತ್ತರ ಮನಕ್ಕೆ ತಾನೊಂಚೂರು ಸಿಗದಷ್ಟು ಎತ್ತರ ಎಲ್ಲವೂ ಅಡಗಿದೆ ಈ ಖಾಲಿಬಾನಲ್ಲಿ ಎಲ್ಲವೂ ಅಡಗಿದೆ ಈ ಖಾಲಿಬಾನಲ್ಲಿ ಭೂಮಿಯೇ ಕಣವು ಮನುಜ ನಿಲ್ಲುವ ನಿಲ್ಲಿ ಮನುಜ ನಿಲ್ಲುವ ನಿಲ್ಲಿ ವಿಸ್ಮಾರ್ಮಯದ ವಿಷಯ ವಿಶ್ವದ ವಿಚಾರವು ತಿರುಗುವ ಗ್ರಹಗಳೇ ಬದುಕ ಗ್ರಹಚಾರವು ತಿರುಗುವ ಗ್ರಹಗಳೇ ಬದುಕ ಗ್ರಹಚಾರವು ಧನ್ಯವಾದಗಳು